ಮತ್ಸ್ಯಾಕೃತಿಧರ ಜಯ ದೇವೇಶ ವೇದ ವಿಬೋಧಕ ಕೂರ್ಮ ಸ್ವರೂಪ ಮಂದರ ಗಿರಿಧರ ಸೂಕರ ರೂಪ ಭೂಮಿ ವಿಧಾರಕ ಜಯ ದೇವೇಶ ನಾವು ಭಗವಂತನ ಸ್ತೋತ್ರ ರೂಪವಾಗಿ ತುಳಸಿಯ ಪೂಜೆಯ ಸಂದರ್ಭದಲ್ಲಿ ಹೇಳ್ತಾ ಇದ್ದ ಮಾತಿನ ಸಂಗ್ರಹವನ್ನು ಮಾಡ್ತಾ ಇದ್ವಿ ಅದರಲ್ಲಿ ವಿಧಿ ಭವ ಮುಖ ಸುರ ಸತತ ಸುಬಂಧಿತ ಸಚ್ಚರಾಂಬುಜ ಕಂಜ ಸು ನೇತ್ರ ಸಕಲ ಸುರಸುರ ನಿಗ್ರಹ ಕಾರಿನ್ ಪೂತನ ಮಾರಣಜ ದೇವೇಶ ಅನ್ನು ಸಾಲ ನೋಡ್ತಾ ಅದರ ಅದ್ರ ಕೊನೆಯಲ್ಲಿ ಸುರ ಮತ್ತು ಅಸುರರಿಂದ ಪೂಜಿಸಲ್ಪಡುವನು ಆದರೆ ಅವರು ಕೂಡ ಕೆಲವೊಂದು ಸರ್ತಿ ನಿಯಮಾವಳಿಗಳನ್ನು ಮೀರಿದಾಗ ಅವರನ್ನು ನಿಗ್ರಹಿಸಿ ತಾನವರಿಗೆ ಅಧಿಕಾರಯುಕ್ತವಾಗಿ ಅರ್ಹನಾದ ನಾಯಕನಾಗಿದ್ದೇನೆ ಅನ್ನುದನ್ನ ತೋರಿಸಿಕೊಡುತ್ತಿದ್ದ ಆಗಾಗ ಆ ದೃಷ್ಟಿಯಿಂದ ಇಂದ್ರ ಮಳೆ ಬರೆಸಿ ವಶಪಡಿಸಿಕೊಳ್ತೇನೆ ಗೋಕುಲವನ್ನು ಅಂತ ಅಂದುಕೊಂಡಾಗ ವೃಂದಾವನವನ್ನೇ ಕೊಚ್ಚಿ ನೀರಿನಲ್ಲಿ ದೂಡಿಬಿಡ್ತೇನೆ ಅಂತ ಅಂದುಕೊಂಡ್ರೆ ಅನಾಯಾಸವಾಗದನ್ನ ಪರಿಹರಿಸಿಬಿಟ್ಟ ಹೀಗೆ ದೇವತೆಗಳ ಸೊಕ್ಕನ್ನೂ ಮುರಿದಿದ್ದಾನೆ ದೈತ್ಯರ ಸೊಕ್ಕನ್ನಂತೂ ಮುರಿದೇ ಇದ್ದಾನೆ ಪೂತನ ಅನ್ನುವಂತಹ ದುಷ್ಟೇ ಒಬ್ಬಳು ಕೃಷ್ಣನಿಗೆ ಹಾಲುಣಿಸಿ ಅವನ ಸಾವನ್ನು ಬಯಸಿದರೆ ಹಾಲು ಹಾಲ ಹಲದ ಜೊತೆಗೆ ಪ್ರಾಣವನ್ನೇ ಸ್ವೀಕರಿಸಿದ ಅನ್ನುವ ಮಾತನ್ನ ಬಂತು ಯದ್ಭ್ರೂ ಮಾತ್ರ ಆ ಕಮಲಾ ಸನಶಂಭು ಬಿಧ್ಯ ಸೃಷ್ಟಿ ಸ್ಥಿತಿ ಲಯಿ ಸೃಷ್ಟಿ ಸ್ಥಿತಿ ಲಯ ಮೃಚ್ಛತಿ ವಿಭ್ರಮ ಮಾತ್ರಾತ್ ಭ್ರೂ ಅಂದ್ರೆ ಹುಬ್ಬು ಐ ಭ್ರೋ ಅಂತಾರಲ್ಲ ಅದೇ ಭ್ರೂ ಅದರ ವಿಭ್ರಮ ಅದರ ಏಳದಿಂದ ಕೇವಲ ಅಷ್ಟ್ರಿಂದಲೇ ಮಾತ್ರ ಅತಂದ್ರೆ ಕೇವಲ ಹುಬ್ಬಾರಿಸಿದ್ರೆ ಸಾಕು ಇದು ತುಂಬಾ ಅಧಿಕಾರದಲ್ಲಿದ್ದವರ ವ್ಯವಹಾರನನ್ನು ನಾವು ನೋಡುವಾಗ ಈ ಅಂಶ ಕಾಣುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿದ್ರೆ ಕೆಲ್ಸದವನಿಗೆ ಅವನು ಏನು ಸೀರೆ ತೋರಿಸುವಾಗ ಸುಮ್ಮನೆ ಒಂದು ಹುಬ್ಬು ಅದೇನು ಅಂತ ಯಾರಿಗೂ ಗೊತ್ತಾಗಲ್ಲ ಅವ್ರಿಬ್ರು ಅದನ್ನ ಅರ್ಥ ಮಾಡಿಕೊಂಡು ಯಾವ ಸೀರೆ ಇವ್ರಿಗೆ ಇಷ್ಟ ಆಗತ್ತೆ ಅಂತ ಅನ್ನೋದು ಅವನು ಹೇಳಿರ್ತಾನೆ ಅದೊಂದು ಇದೆಯಲ್ಲ ಆ ಸೀರೆ ತಗೊಂಡ್ ಬಾ ಅಥವಾ ಅದೊಂದು ತೀಸ್ ಇದೆಯಲ್ಲ ಅದನ್ನ ಕೊಡು ಆಗ ಅವ್ರು ಇಷ್ಟಪಟ್ಟೇ ಪಡ್ತಾರೆ ಅದಕ್ಕೆ ಮೊದಲೇ ಅದನ್ನು ಕೊಟ್ಟು ಬಿಟ್ರೆ ಅದರ ಮೇಲೆ ನೂರ್ ಕಮೆಂಟ್ ಮಾಡ್ತಾರೆ ಅಂತ ಅದನ್ನು ತೋರಿಸಿರಲ್ಲ ಫಸ್ಟು ಎಲ್ಲ ಒಂದು ಐದಾರು ತೋರಿಸಿ ಆದ್ಮೇಲೆ ಅವರಲ್ಲಿ ಇದಕ್ಕಿಂತ ಚೆನ್ನಾಗಿರೋದೊಂದು ಬೇಕು ಅಂತ ಯೋಚನೆ ಬಂದಾಗ ಅದನ್ನು ಉಬ್ಬಾರಿಸಿ ತೋರಿಸ್ತಾನೆ ಅಥವಾ ಕೆಲವೊಂದ್ಸರ್ತಿ ಈ ಬಡಿಸುವ ಕೈ ಕಾರ್ಯ ಇರುವಾಗ ವ್ಯವಹಾರ ಅಂದ್ರೆ ಅದನ್ನ ಬಡಿಸ್ಲಿಕ್ಕೆ ವ್ಯವಸ್ಥೆ ಮಾಡುವವನು ಖಂಡ್ ಸಣ್ಣೆಯಲ್ಲಿ ಒಂದು ಎರಡೋ ಎಲ್ಲಿ ತನಕ ಹಾಕಬೇಕು ಯಾರಿಗ ಹಾಕಬೇಕು ಯಾರಿಗ ಎಕ್ಸ್ಟ್ರಾ ಹಾಕಬೇಕು ಅಥವಾ ಯಾರನ್ನು ಬಿಟ್ಬಿಡ್ಬೇಕು ಅನ್ವ ಎಲ್ಲಾ ಸೂಚನೆಗಳು ಕಣ್ಣಲ್ಲೇ ಮುಗಿದು ಹೋಗಿರುತ್ತೆ ಆದರೆ ಅಷ್ಟು ಅವರಲ್ಲಿ ಪರಸ್ಪರ ಒಂದೋ ಅದು ಅಹ್ ತಾಕತ್ತು ಎರಡನೇದು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಇದ್ದಾಗ ಮಾತ್ರ ಅಂತಹ ಸಾಮರ್ಥ್ಯವನ್ನು ನಾವು ನೋಡ್ತೇವೆ ಭಗವಂತನ ಕೇವಲ ಹುಬ್ಬಿನ ಕುಣಿತದಿಂದಲೇ ಇಡಿ ಜಗತ್ತಿನ ಎಲ್ಲ ಕಾರ್ಯಭಾರಗಳು ಕೂಡ ಯಾಕಂದ್ರೆ ಆ ಹುಬ್ಬಿನ ಕುಣಿತ ಅನ್ನೋದು ಒಂದು ಸಮ್ಞೆ ಅದು ಇಚ್ಛೆ ನಡೆಸಬೇಕು ಅನ್ನುವ ಒಂದು ಬಯಕೆ ದೇವರ ಬಯಕೆ ಬೇರೆ ಅಲ್ಲ ಸೃಷ್ಟಿ ಬೇರೆ ಅಲ್ಲ ಆದ್ರಿಂದಾಗಿ ಅವನು ಹುಬ್ಬಾರಿಸಿದ ತಕ್ಷಣವೇ ಎಲ್ಲ ಕಾರ್ಯಗಳು ನಡೆದು ಹೋಗ್ಬಿಡುತ್ತೆ ಪ್ರಳಯವೇ ನಡೆದು ಹೋಗುತ್ತೆ ಇದೇನು ದೊಡ್ಡ ವಿಷಯ ಆದ್ರಿಂದಾಗಿ ಇಡೀ ಜಗತ್ತಿನ ಎಲ್ಲವನ್ನೂ ಕೂಡ ಕೇವಲ ಹುಬ್ಬಿನ ಕುಣಿತದಿಂದಲೇನೆ ಯದಭ್ರೂ ವಿಭ್ರಮ ಮಾತ್ರಿದಂ ಯಾರು ಆ ಕಮಲಾಸನ ಶಂಭು ವಿಪಾದ್ಯಂ ಈ ದಾಮೋದರನ ನಾರಾಯಣನ ವೈಶಿಷ್ಟ್ಯ ಏನು ಅಂತಂದ್ರೆ ಉಳಿದ ಎಲ್ಲ ದೇವತೆಗಳನ್ನೂ ಕೂಡ ಕ್ಷಣ ಮಾತ್ರದಲ್ಲಿ ಯಂಬ್ರಹ್ಮಣಂ ತಂ ಋಷಿಂ ತಂ ಸುಮೇಧಾಂ ಉಗ್ರನಾದವನನ್ನು ಕಮಲಾಸನನ್ನು ಸ್ವತಃ ಲಕ್ಷ್ಮಿಯೇ ಹೇಳ್ತಾಳೆ ನಾನು ಅವರನ್ನ ಆಯಾ ಸ್ಥಾನದಲ್ಲಿ ಲೋಕದ ಕಾರ್ಯಕ್ಕಾಗಿ ವಿನಿಯೋಗಿಸುವುದರಲ್ಲಿ ನನಗೆ ಯಾವ ಕಷ್ಟವೂ ಇಲ್ಲ ಅಂತ ಅಂಬ್ರಿಣಿ ಸೂಕ್ತ ಹೇಳುವ ಮಾತು ಬೇರೆ ಯಾರೋ ಅವ್ರವ್ರ ಮಾತು ಹೇಳ್ತಾರೆ ಅಂದ್ರೆ ಅದನ್ನ ನಾವು ಹತ್ತು ಸಲ ಯೋಚನೆ ಮಾಡ್ಕೋಬೇಕು ಇದೇನ್ ಹೇಳ್ತಿದ್ದಾರೆ ಅಂತ ಆದ್ರೆ ಲಕ್ಷ್ಮೀ ಹೇಳುವ ಮಾತು ಅಂಬ್ರಿಣಿ ಸೂಕ್ತದಲ್ಲಿ ಅವಳದ್ದೇ ಉದ್ಗಾರ ಯಾರನ್ನ ಋಷಿಯ ಪದವಿಯಲ್ಲಿ ಸೇರಿಸಬೇಕು ಯಾರನ್ನು ರಾಜಋಷಿ ಆಗಿಸ್ಬೇಕು ಯಾರನ್ನು ದೇವತೆಗಳನ್ನಾಗಿಸ್ಬೇಕು ಹಾಗಂತ ಹೇಳಿ ದೇವತೆಗಳಾಗ್ಲಿಕ್ಕೆ ಯೋಗ್ಯ ಇಲ್ಲದವರನ್ನ ದೇವತೆಗಳನ್ನಾಗಿ ಮಾಡಲ್ಲವಳು ಬಹಳ ಸ್ಟ್ರಿಕ್ಟ್ ಆದ ತಾಯಿ ಕೆಲವೊಂದ್ಸರ್ತಿ ಅನ್ಸತ್ತೆ ತಂದೆಯೇ ಚೂರ್ಲಿ ಬರಲ್ಲೋ ಏನು ಅಂತ ತಾಯಿ ತುಂಬಾ ಸ್ಟ್ರಿಕ್ಟು ಈ ಲೋಕದಲ್ಲಿರುವ ನಿಯಮಕ್ಕಿಂತ ಚೂರ್ ವಿಶಿಷ್ಟ ತಾಯಿ ಪ್ರೀತಿ ಇದ್ದೇ ಇದೆ ಆದ್ರೆ ಸ್ಟ್ರಿಕ್ಟು ಅಂತ ಬಂದಾಗ ಎಲ್ಲೋ ಅಪರಾಧ ಆದಾಗ ಕೆಲವೊಂದು ಸರ್ತಿ ಕೆಲವೊಮ್ಮೆ ಮನೆಯಲ್ಲಿ ಇರುತ್ತೆ ತಂದೆ ಸ್ವಲ್ಪ ಫ್ರೀ ಆಗಿಬಿಡ್ತಾ ಇರ್ತಾರೆ ತಾಯಿ ಹೆಚ್ಚು ಕಾಳಜಿ ವಹಿಸ್ತಾಳೆ ಅನ್ನೋ ಕಾರಣಕ್ಕಾಗಿ ಅದಿರುತ್ತೆ ಆದರೆ ಇಲ್ಲಿ ಕಾಳಜಿ ಅನ್ನೋದಕ್ಕಿಂತ ಹೆಚ್ಚು ನಿಯಮವನ್ನು ಯಾಕೆಂದರೆ ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡೀಬಾರದು ಅನ್ನುವ ದೃಷ್ಟಿಯಿಂದ ಅವ್ಯಕ್ತಾಹಿಗತಿರ್ ದುಃಖ ಅವ್ಯಕ್ತದ ಉಪಾಸನೆ ಅಂತ ಅನ್ನೋದರಲ್ಲಿ ೂರು ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಕ್ಷಮೆ ಇರುವುದಿಲ್ಲ ಅದು ಬಹಳ ಬೇಗ ಕೆಟ್ಟ ಪ್ರತಿಫಲನವನ್ನು ಉಂಟು ಮಾಡುತ್ತೆ ಜೀವನದಲ್ಲಿ ಆದರೆ ಭಗವಂತನ ಉಪಾಸನೆ ಅಂದ್ರೆ ಅದು ಕೇವಲ ಲಕ್ಷ್ಮಿಯದ್ದಾದಾಗ ನಾರಾಯಣ ಇರುತ್ತೆ ಲಕ್ಷ್ಮೀ ನಾರಾಧನೆ ಮಾಡಿದಾಗ ಹೇಗೆ ಮಾಡಿದ್ರು ಅವಳು ಅವರೇ ಒಪ್ಕೊಂಡ್ಮೇಲೆ ನಂದೇನು ಅಂತ ಸುಮ್ಮನಾಗ್ತಾಳೆ ಆದರೆ ಭಗವಂತನನ್ನ ಮರೆತು ಕೇವಲ ಲೋಕದ ಬಯಕೆಯಿಂದ ಸಂಪತ್ತಿನ ಬೆನ್ನ ಹಿಂದೆ ಬಿದ್ದವನ ಉಪಾಸನೆಯಲ್ಲಿ ಏನಾದ್ರು ಅಂದ್ರೆ ತುಂಬಾ ಸಣ್ಣ ವಿಷಯಕ್ಕಲ್ಲ ಉಪಾಸನೆಯ ವಿಷಯದಲ್ಲಿ ತನ್ನ ಯಜಮಾನನನ್ನ ನಿರ್ಲಕ್ಷಿಸಿ ಅದಕ್ಕೇನು ಅರ್ಥ ಇಲ್ಲ ಅನ್ನುವಂತೆ ವರ್ತಿಸಿ ಅಕಸ್ಮಾತ್ ಉಪಾಸನೆ ಮಾಡಿದ ಅಂದ್ರೆ ಸಹಿಸಲ್ಲ ಕೊಡದು ಕೊಡ್ತಾಳೆ ಮೇಲ್ನೋಟಕ್ಕೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಶಿಕ್ಷೆ ಅಂದ್ರೆ ಕೇವಲ ನೋಯಿಸುವುದು ಮಾತ್ರ ಶಿಕ್ಷೆ ಅಂತ ಕೆಲವೊಂದ್ಸರ್ತಿ ಅವರಿಗೆ ಸಿಕ್ಕಾಪಟ್ಟೆ ಬಡಿಸಿಯೂ ಅವರ ಹೊಟ್ಟೆ ಕೆಡುವ ಹಾಗಾದ್ರೆ ಅದೂ ಅವ್ರಿಗೆ ಶಿಕ್ಷೆ ಮೇಲ್ನೋಟಕ್ಕೆ ಏನು ಎಲ್ಲಾ ಬಡಿಸಿದ್ರು ಅಂತ ಅನ್ಸುತ್ತೆ ಆದ್ರೆ ಹತ್ತು ದಿವ್ಸ ಆಮೇಲೆ ಅಜೀರ್ಣದಲ್ಲಿ ಮಲಗುವ ಹಾಗಾದ್ರೆ ಅದು ಒಂದ್ ರೀತಿ ಶಿಕ್ಷೆನೆ ಲಕ್ಷ್ಮೀ ಶಿಕ್ಷೆ ಹಾಗೂ ಇರುತ್ತೆ ಎಲ್ಲಾ ಕೊಡ್ಲಿಕ್ ಬಿಡ್ತಾಳೆ ಕೊಡಿ ಕೊಡಿ ಕೊಡಿ ತಿಂದು ಅಜೀರ್ಣ ಆಗ್ಲಿ ಅಂತ ಅನ್ನುವ ಹಾಗೆ ಅದನ್ನಾಗಿ ಬಂತು ಅಂದ ತಕ್ಷಣ ಅದು ಗುಣ ಅಂತ ಭಾವಿಸುವ ಹಾಗಿಲ್ಲ ನಮ್ಮ ಅರ್ಹತೆಗೆ ಮೀರಿ ಬಂತು ಅಂದ್ರೆ ಅದನ್ನ ಜೀರ್ಣಿಸಿಕೊಳ್ಳಿಕ್ ಆಗದೆ ಯಾವುದೇ ಸಂಪತ್ತಾದ್ರೂ ಮಿತಿ ಮೀರಿ ಬಂತು ಅಂದ್ರೆ ಅದು ಅಪಾಯಕಾರಣ ಜೀವಾಪಾಯಕ್ಕೆ ಕಾರಣ ಪ್ರತಿಷ್ಠೆ ಕಳಚಿ ಬೀಳಿಕೆ ಕಾರಣ ನೂರಾರು ತರದ ಗಾಸಿಪ್ಪುಗಳು ಬೇಡವಾದ ರೂಮರ್ಸ್ಗಳು ಹಬ್ಲಿಕ್ಕೆ ಕಾರಣ ಆಗುತ್ತೆ ಎಲ್ಲಿಂದ ಬರುತ್ತೆ ಇವನಿಗೆ ಇಷ್ಟು ದುಡ್ಡು ಅಂತ ಆಗ ಸಂದೇಹದಿಂದಲೇ ನೋಡ್ತಾರೆ ನಂಬುದಿಲ್ಲ ಆಮೇಲೆ ಯಾರು ಹೇಳಲಿಕ್ಕೆ ಎಲ್ಲರ ಹತ್ರ ಏ ಅಂತ ಸಾಧಕರು ಸಮಯ ಸಾಧಕರು ಬಂದು ಸೇರ್ತಾರೆ ಬಿಟ್ರೆ ಮನಸ್ಸಿನಲ್ಲಿ ಯಾರು ಪ್ರೀತಿಯಿಂದ ಆತನ ಎಲ್ಲ ಕಾರ್ಯಗಳಲ್ಲಿ ತಾವು ಹೆಗಲು ಕೊಡ ಆಗಿರಲ್ಲ ಅದರಿಂದಾಗಿ ಉಳಿದ ಎಲ್ಲ ಆ ಕಮಲಾಸನ ಶಂಭು ವಿಪಾದ್ಯಂ ಸೃಷ್ಟಿ ಸ್ಥಿತಿ ಲಯ ಮೃಚ್ಛತಿ ಸರ್ವಂ ಸೃಷ್ಟಿಯನ್ನು ಸ್ಥಿತಿಯನ್ನು ಲಯವನ್ನು ಸ್ವತಃ ಅವರಲ್ಲಿ ಆಯಾಯ ರೂಪದಿಂದ ಇದ್ದು ಬ್ರಹ್ಮಣಿ ಬ್ರಹ್ಮ ರೂಪಸೌ ಶಿವರೂಪಿ ಶಿವೆ ಅಂತ ಉಪನಿಷತ್ತು ಈ ಮಾತು ಹೇಳುತ್ತೆ ಸ್ವತಃ ಪುರಾಣಗಳಲ್ಲೂ ಈ ಮಾತು ಭಗವಂತನದ್ದೇ ಮೂರು ರೂಪಗಳು ಅದರಲ್ಲಿ ಎರಡು ರೂಪಗಳ ವಿಶೇಷ ಸನ್ನಿಧಾನವನ್ನ ಬ್ರಹ್ಮಾದಿಗಳಲ್ಲಿರಿಸಿ ಲೋಕದ ಸೃಷ್ಟಿ ಲಯಗಳನ್ನ ಉಂಟು ಮಾಡಿ ತಾನು ಸ್ಥಿತಿಯನ್ನ ಕೈಗೊಂಡು ಜಗತ್ತಿಗೆ ಎಲ್ಲ ರೀತಿಯಿಂದಲೂ ಕೂಡ ಸುಖಮಯವಾದ ಬದುಕನ್ನ ನಡೆಸಲಿಕ್ಕೆ ಬೇಕಾದ ವಾತಾವರಣವನ್ನ ಕಲ್ಪಿಸುವ ವ್ಯವಸ್ಥೆಯನ್ನ ಹೇಳ್ತಾರೆ ಋಚ್ಛತಿ ಕೊಡ್ತಾನೆ ಸೃಷ್ಟಿ ಸ್ಥಿತಿ ಲಯಂ ಋಚ್ಛತಿ ಸರ್ವಂ ಕೇವಲ ಅದು ಮಾತ್ರ ಅಲ್ಲ ಅಷ್ಟೇ ಇರುವುದಲ್ಲ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದು ಪ್ರಧಾನವಾಗಿ ಎಂಟು ಗುಣಗಳು ಈ ಎಂಟನ್ನು ಲೋಕದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಯಾವಾಗ ಯಾವಾಗ್ಬೇಕೋ ಹೇಗ್ ಹೇಗ್ ಬೇಕೋ ಹಾಗಾಗಿ ಅವರವರಿಗೆ ಆಯಾ ತಕ್ಕುದಾದ ರೀತಿಯ ವ್ಯವಸ್ಥೆಯನ್ನ ಮಾಡ್ತಾನೇ ಇರ್ತಾನೆ ಯಾವತ್ತೂ ಕೂಡ ಆ ವಿಷಯದಲ್ಲಿ ಔದಾಸೀನ್ಯ ಅನ್ನೋದು ಇಲ್ಲ ಔದಾಸೀನ್ಯಕ್ಕೆ ಅರ್ಥವೇ ಇಲ್ಲ ಅವನಲ್ಲಿ ಜೀವನದಲ್ಲಿ ಹಾಗಾಗಿ ಸರ್ವಮೃಚ್ಛತಿ ಸ್ಥಿರಚರವಲ್ಲಭ ಸ್ಥಿರಕ್ಕೂ ಚರಕು ಸ್ಥಾಷ್ಣು ಮತ್ತು ಚರಿಷ್ಣು ಸ್ಥಿರ ಅಂತಂದ್ರೆ ಒಂದು ಕಡೆನೆ ಇರುವಂತದ್ದು ಚರ ಅಂದ್ರೆ ಓಡಾಡಿಕೊಂಡಿರುವ ಜೀವ ಈ ಎರಡೂ ಸ್ಥಿರ ಚರಗಳಿಗೆ ವಲ್ಲಭ ಸ್ಥಿರವಾದ ಲಕ್ಷ್ಮಿಗೂ ಚರವಾದ ಲಕ್ಷ್ಮಿಗೂ ವಲ್ಲಭವನೇ ಸ್ಥಿರವಾದ ಲಕ್ಷ್ಮಿ ಅಂದ್ರೆ ಸಜ್ಜನಿಕೆಗೆ ಕಾರಣವಾದ ಸಂಪತ್ತು ಅಹಂಕಾರ ತರದೇ ಇರುವ ಸಂಪತ್ತು ಇನ್ನೊಂದು ಚರ ಸಂಪತ್ತಿದೆ ಅದು ಆ ನಮ್ಮ ಕೈ ತಪ್ಪಿ ಹೋಗುವ ಚಂಚಲವಾದದ್ದು ಅದ್ಯಾರ್ದು ನಾಳೆ ಇನ್ನೊಬ್ಬನ ಸುತ್ತಾಗುತ್ತೆ ಇನ್ನೊಂದು ರೀತಿಯಿಂದ ಈ ಸ್ಥಿರಚರ ಉಲ್ಟ ಅರ್ಥವೂ ಆಗುತ್ತೆ ಸ್ಥಿರ ಅಂದ್ರೆ ಒಂದ್ ಕಡೆ ಇಟ್ಟಿಗೆ ಅಡಿಯಲ್ಲಿ ಕೂತಿಟ್ಟದ್ದು ಅಂದ್ರೆ ಕಪ್ಪು ಚರ ಅಂತಂದ್ರೆ ಚಲಾವಣೆ ಆಗ್ತಾ ಇರುವಂತದ್ದು ದುಡ್ಡು ಚಲಾವಣೆ ಆಗ್ತಾ ಇದ್ರೆ ಮಾತ್ರ ಅದಕ್ಕೆ ಬದುಕು ಹಾಗಾಗಿ ಉಲ್ಟ ಅರ್ಥದಲ್ಲೂ ಈ ಶಬ್ದ ಇದು ತುಂಬಾ ಚಂದ್ ಸ್ಥಿರಚರ ವಲ್ಲಭ ಅಂತಂದಾಗ ಸ್ಥಿರವಾದದ್ದು ಚರವಾದದ್ದು ಅನ್ನೋದು ಗುಣವೂ ಆಗುತ್ತೆ ಸ್ಥಿರ ಅಂತಂದಾಗ ಒಂದ್ ಗಟ್ಟಿ ನಿಲ್ಲುವಂಥದ್ದು ಅಂದ್ರೆ ಸಂಪತ್ತು ಬಂದ್ರು ಅವನನ್ನ ಮತಿಗೆಡಿಸದೆ ಇರುವುದ್ರಿಂದ ಅದು ಸದ್ವಿನಿಯೋಗ ಆಗುದ್ರಿಂದ ಅವನಲ್ಲಿ ಬಹಳ ಕಾಲ ಬಾಳುತ್ತೆ ಕೊನೆಯ ತನಕವೂ ಅವನು ಹತಾಶನಾಗದೆ ದುಡ್ಡಿನಿಂದ ಯಾವತ್ತೂ ಕೇಳಿಗೆ ಈಡಾಗದೆ ಸತ್ಕರ್ಮಗಳಿಂದಲೇ ಜೀವನವನ್ನು ನಡೆಸಿ ಮತ್ತಷ್ಟು ಮತ್ತಷ್ಟು ಉತ್ಕೃಷ್ಟವಾದ ಬದುಕನ್ನು ನಡೆಸುವಂತಾಗುತ್ತೆ ಅದರಿಂದಾಗಿ ಅದು ಸ್ಥಿರವಾದ ಚರವಾದ ಸಂಪತ್ತಿಗೆ ಒಡೆಯ ನೆನಿಸಿದವನು ಸತ್ವಂ ಜಾನಾನಂದ ಸ್ವರೂಪನೂ ಆಗಿರುವಂತಹ ಓ ಭಗವಂತನೇ ಭೋ ಜಯ ನೀನು ಜಯಶೀಲನಾಗಿದ್ದೀ ಯಾವತ್ತೂ ಕೂಡ ಯಾರಿಂದಲೂ ಕೂಡ ಸೋಲು ಅಂತ ಆ ಸ್ತೋತ್ರದಲ್ಲಿ ನಿರೂಪಣೆ ಮಾಡ್ತಾರೆ ಮತ್ತೆ ಮುಂದಿನ ಚಿಂತನೆಯ ಭಾಗವನ್ನ ನಾಳೆಯ ಅನುಸಂಧಾನದಲ್ಲಿ ಕಾಣೋಣ ಅಂತ ಹೇಳ್ತಾ ಕಾಯಿ ನವಾಚ ಮನಸ ಇಂದ್ರೇರ್ವ ಬುದ್ಧಿಯ ಆತ್ಮನಾಭಾನುಸೃತ ಸ್ವಭಾವ ಕರೋಮಿ यदल परस्म नारायण से सामर्पयामी धर्म सेजयो भूयाद अधर्म से पराभव साणभृता भूयात विश्व मंगल श्रीकृष्णर्पणस्तु